ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲ್ಲಿ ಹರ್ಷ ಅಮರುಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯಿ ತೆರೆದು ಹರಿಹರಿ ಹರಿ ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳಿರದೆ ಪೋಪೋವು ತೂಲ ರಾಶಿಯೊಳ ಅನ್ನಲಪೊಕ್ಕಂತೆ ನದಿ ಪ್ರವಾಹಗಳಲ್ಲಿ ದಿವ್ಯವಾದ ವಸ್ತ್ರದಲ್ಲಿ ಪತ್ರ ಮೊದಲಾದವುಗಳಲ್ಲಿ ಹರ್ಷ ಅಮರುಷ ಅಂದರೆ ಕೋಪ ವಿಸ್ಮರಣೆ ಮೊದಲಾದ ಕಾರಣಗಳಿಂದಾಗಲಿ ಯಾವುದೇ ಕಾರಣ ಇರಲಿ ಒಮ್ಮೆ ಗಟ್ಟಿಯಾಗಿ ಬಾಯಿತಾ ಹರಿ ಹರಿ ಹರಿ ಅಂತ ಎರಡಕ್ಷರವನ್ನು ನುಡಿದ ಮಾತ್ರಕ್ಕೆ ದೂರಿತ ರಾಶಿಗಳೆಲ್ಲ ಸುಟ್ಟು ಭಸ್ಮ ಆಗತ್ತೆ ಹೇಗೆ ಅಂದರೆ ಹತ್ತಿಯ ರಾಶಿಯಲ್ಲಿ ಒಂದು ಕಿಡಿ ಅಗ್ನಿ ಹೋದರೆ ಹೇಗೆ ಸುಟ್ಟು ಭಸ್ಮ ಆಗುತ್ತೋ ಆ ರೀತಿ ಅಂತ ದೃಷ್ಟಾಂತವನ್ನು ಹೇಳಿ ಕೊಡ್ತಾರೆ ಇಲ್ಲಿ ಹರಿ ಅನ್ನೋ ಶಬ್ದವನ್ನು ಉಚ್ಚಾರಣೆ ಮಾಡೋದು ಜ್ಞಾನಭಕ್ತಿ ಅನುಸಂಧಾನ ಸಹಿತವಾಗಿ ಮೊದಲಿಗೆ ಆ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ಇಲ್ಲ ಆದರೆ ಹರಿ ಶಬ್ದವನ್ನು ಅನೇಕ ರೀತಿಯಾಗಿ ನಾವು ಲೋಕದಲ್ಲಿ ವ್ಯವಹಾರದಲ್ಲಿ ಬಳಸ್ತೀವಿ ಉದಾಹರಣೆಗೆ ನದಿ ಹರಿತಾ ಇದೆ ವಸ್ತ್ರವನ್ನು ಹರಿಬೇಕು ಕತ್ತರಿಸಬೇಕು ಅಲ್ಲಿ ಹರಿಬೇಕು ಎಲೆಯನ್ನು ಹರಿದು ತುಂಡು ಮಾಡಬೇಕು ಹೀಗೆ ನಾನಾ ಪ್ರಸಂಗಗಳಲ್ಲಿ ಹರಿ ಹರಿ ಅನ್ನೋ ಶಬ್ದವನ್ನು ನಾನಾ ರೀತಿಯಾಗಿರುವಂಥ ನಿಮಿತ್ತದಿಂದ ಬಳಸ್ತೀವಿ ಹೀಗೆ ಉಚ್ಚಾರಣೆ ಮಾಡಿ ಪರಮಾತ್ಮನ ಸ್ಮರಣೆ ಮಾಡಿದಾಗಲೂ ಸಕಲ ಪಾಪಗಳು ಆ ಹರಿ ಅನ್ನೋ ಶಬ್ದ ಹರತಿ ಆಹರತಿ ಹರಿಹಿ ಅಂತ ಸರ್ವ ಸಜ್ಜನರ ಸರ್ವ ಪಾಪಗಳನ್ನು ಪರಿಹಾರ ಮಾಡುವವನೇ ಹರಿ ಶಬ್ದವಾಚ್ಯನಾಗಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ ಎಲ್ಲ ಪಾಪಗಳು ಕೂಡ ನಾಶ ಆಗತ್ತೆ ಹೇಗೆ ಅಂದರೆ ಹತ್ತಿರ ರಾಶಿಗೆ ಬೆಂಕಿ ಹೊತ್ತದಾಗ ಅದು ದಗ್ಗಂತ ಉರಿದು ನಿಶೇಷವಾಗಿ ಸ್ವಲ್ಪವೂ ಉಳಿದೇ ಇದ್ದಂತೆ ಹೇಗೆ ಸುಟ್ಟು ಬೂದಿಯಾಗುತ್ತೋ ಆ ರೀತಿಯಾಗಿ ಪಾಪರಾಶಿಗಳು ಭಗವಂತನ ನಾಮಸ್ಮರಣೆಯಿಂದ ತತ್ಕ್ಷಣವೇ ಸಂಪೂರ್ಣವಾಗಿ ನಾಶ ಆಗತ್ತೆ ಹರಿ ಹರಿ ಹರಿ ಇಂತ ಮೂರು ಬಾರಿ ಉಚ್ಚಾರಣೆ ಮಾಡಲಿಕ್ಕೆ ಹೇಳೋದು ಶ್ರವಣ ಮನನ ಮತ್ತು ಧ್ಯಾನಗಳ ಸಂಕೇತ ಗೋವಿಂದ ನಾಮಸ್ಮರಣ್ ಪುಂಸಾಂ ಪಾಪರಾಶಿಂ ಮಹಾಚಲಂ ಅಸಂಶಯಂ ದಹತ್ಯಶು ತೂಲರಾಶಿಂ ಇವ ಅನಲಹ ಕೃಷ್ಣಾಮೃತ ಮಹಾ ಅಣವದಲ್ಲಿ ಶ್ರೀಮದ್ ಆಚಾರ್ಯರು ಪರಮಾತ್ಮನ ನಾಮಸ್ಮರಣೆಯಿಂದ ಭಕ್ತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದರೆ ಎಲ್ಲಾ ಪಾಪಗಳು ಕೂಡ ಸುಟ್ಟೋಗುತ್ತೆ ಅಂತ ಭಾಗವತವು ಹೇಳ್ತಾ ಇದೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತೆ ಶೇಷಂ ಸ್ಮೃತ ಮಾತ್ರ ಏವ ಹರಿ ಅಂತ ಭಗವಂತನನ್ನು ಸ್ಮರಣೆ ಮಾಡಿದರೆ ಅನಂತ ಜನ್ಮಗಳ ಅನಂತ ಪಾಪಗಳ ನಾಶ ಆಗತ್ತೆ ಇನ್ನೊಂದು ರೀತಿಯಾಗಿ ಕೃಷ್ಣ ಮೃತ ತಿಳಿಸ್ತಾರೆ ಕಳ್ಳ ಓಡ್ ಹೋಗ್ತಾ ಇದ್ದಾನೆ ಈ ಮಾತನ್ನು ಸಂಸ್ಕೃತದಲ್ಲಿ ಹರಿರಿಯಾತಿ ಹರಿ ರಿಯಾತಿ ಯೋ ವದೆತ್ ಸೋಪಿ ಸದ್ಗತಿಂ ಅವಾಪ್ನೋತಿ ಗತಿಂ ಸುಕೃತಿನೋಯತ ಹರೀರ್ ಯಾತಿ ಹರಿದ್ಯಾತಿ ಅಂದರೆ ಕಳ್ಳ ಓಡೋಗ್ತಾ ಇದ್ದಾನೆ ಓಡೋಗ್ತಾ ಇದ್ದಾನೆ ಅಂತ ಅರ್ಥ ಅದನ್ನು ಸಂಸ್ಕೃತದಲ್ಲಿ ಹೇಳುವ ಸಂದರ್ಭದಲ್ಲಿ ಹರಿ ಅಂದರೆ ಸಾಕ್ಷಾತ್ ಪರಮಾತ್ಮ ಅಂದು ಈ ರೀತಿಯಾಗಿ ಸ್ಮರಣೆ ಬಂದರೂ ಸಾಕು ಉದ್ದೇಶ ಬೇರೆ ಯಾವುದಕ್ಕೋ ಹೇಳ್ತಾ ಇದ್ದೀವಿ ಹರೀರ್ ಯಾತಿ ಕಳ್ಳ ಹೋಗುವ ಪ್ರಸಂಗವನ್ನು ಓಡಿ ಪಲಾಯನ ಮಾಡ್ತೀಯಾನೆ ಅಂತ ಹೇಳುವ ಪ್ರಸಂಗದಲ್ಲಿ ಹರಿ ಅಂತ ಹೇಳಿದರೆ ಭಗವಂತ ಈ ಚಿಂತನೆ ಇಲ್ಲಿ ಬಂದರೂ ಕೂಡ ಅದು ಕೂಡ ಮುಕ್ತಿಗೆ ಸಾಧನ ಅಂತ ಕೃಷ್ಣಾಮೃತ ಮಹಾರಾಣವದಲ್ಲಿ ತಿಳಿಸ್ತಾರೆ ಆಚಾರ್ಯರು ಭಕ್ತಿಯ ಲಕ್ಷಣಗಳೇನು ಅಂತೇಳ್ಬೇಕಾದ್ರೆ ಹೇಳ್ತಾರೆ ಅಂತಹ ಭಕ್ತನ ಮನಸು ಸದಾ ಭಗವಂತನ ಕಡೆಗೆ ಹೋಗುತ್ತೆ ಭಗವಂತನಲ್ಲಿ ಸ್ಥಿರವಾಗಿ ನಿಲ್ಲತ್ತೆ ಭಗವಂತನ ದರ್ಶನ ಆದಾಗ ಹರ್ಷದಿಂದ ಮನಸ್ಸು ಅರಳತ್ತೆ ಪ್ರಸನ್ನನಾಗ್ತಾನೆ ಎಲ್ಲವೂ ಕೂಡ ಭಕ್ತಿಯ ನಾನಾ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು ಸರಿತು ಪ್ರವಾಹಗಳಲ್ಲಿ ಅಂದರೆ ಸ್ನಾನ ಕಾಲದಲ್ಲಿ ಗಂಗೆಯಲ್ಲಿ ಮಾಧವ ರೂಪವನ್ನು ಚಿಂತನೆ ಮಾಡಬೇಕು ಗೋದಾವರಿಯಲ್ಲಿ ವೀರನಾರಾಯಣ ಕೃಷ್ಣವೇಣಿಯಲ್ಲಿ ಕೃಷ್ಣ ಕಾವೇರಿಯಲ್ಲಿ ರಂಗನಾಥ ತುಂಗಭದ್ರೆಯಲ್ಲಿ ವರಾಹ ತಾಮ್ರಪರ್ಣಿಯಲ್ಲಿ ಅನಂತ ಹೀಗೆ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು ಹರಿ ಅಂಥೇಳಬೇಕು ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸ್ತಾರೆ ಇನ್ನು ವಸ್ತ್ರಧಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ದಿವ್ಯವಾಗಿರ್ತಕ್ಕಂಥ ವಸ್ತ್ರಧಾರಣ ಕಾಲದಲ್ಲಿ ಉಪೇಂದ್ರ ನಾಮಕ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಹರಿ ಪತ್ರಾದಿಯಲ್ಲಿ ತುಳಸಿ ಪತ್ರವನ್ನು ಬಿಡಿಸಬೇಕಾದ್ರೆ ಶ್ರೀರಾಮಚಂದ್ರನನ್ನು ಸ್ಮರಣೆ ಹೂವನ್ನು ಬಿಡಿಸುವಾಗ ಕೃಷ್ಣರೂಪಿ ಪರಮಾತ್ಮನ ಸ್ಮರಣೆ ಹೀಗೆ ಮನಸು ಹರಿ ಅಂತ ಹೇಳ್ತಾ ಭಗವಂತನಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲಬೇಕು ಅದೇ ರೀತಿಯಾಗಿ ಹರುಷ ಅಮರುಷ ವಿಸ್ಮೃತಿಯಿಂದ ಲಾಗಲಿ ಸಂತೋಷ ಆದಾಗ ಶ್ರೀರಾಮಚಂದ್ರನನ್ನು ಕೋಪ ಬಂದಾಗ ಪರಶುರಾಮರೂಪಿ ಭಗವಂತನನ್ನು ವಿಸ್ಮೃತಿ ಬಂದಾಗ ತಟಸ್ಥರಲ್ಲಿ ಜಗನ್ನಾಥನನ್ನು ಸ್ಮರಣೆ ಮಾಡಬೇಕು ಹರಿಹರಿ ಹರಿ ಎಂದು ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತ ರಾಶಿಗಳಿರದೇ ಪೋಪವು ಹರಿ ಅಂತ ಎರಡಕ್ಷರ ಹೇಳಿದರೆ ಎಲ್ಲ ಪಾಪಗಳು ಕೂಡ ಸುಟ್ಟು ಭಸ್ಮೀಭೂತ ಆಗತ್ತೆ ಅಗ್ನಿಪುರಾಣದಲ್ಲಿ ಇದನ್ನು ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾರೆ ದಗ್ಧ ಪಾಪಾಹ ಶಿರುಚ್ಚಾರ್ಯ ಹರಿ ರೀತಿ ಅಕ್ಷರ ಅಂತ ಭಕ್ತನಿಗೆ ಭಕ್ತಿ ಉದ್ರೇಕಾದಾಗ ಅವಸ್ಥೆ ಹೇಗಿರುತ್ತೆ ಅಂದರೆ ಬಿಗಿದ ಕಂಠದಿಮ್ ದೃಗ್ಭಾಷ್ಪಗಳಿಮ್ ನಗೆ ಮಗದ್ ರೋಗಮಗಳೊಳಗೆದು ಮಿಗೇ ಸಂತೋಷದೇ ನೆಗೆದಾಡುತ್ತಾ ನಾಲ್ಮುಗನೈಯ್ಯನ ಗುಣ ಹೊಗಳಿ ಹಿಕ್ಕುವುದೇ ಫಲವಿದು ಬಾಳುವುದಕ್ಕೆ ಅಂತ ತಿಳಿಸ್ದಂಗೆ ಈ ಭಕ್ತಿ ಉದ್ರೇಕದ ಅವಸ್ಥೆಯಲ್ಲಿ ಹರ್ಷ ಅಮರ್ಷ ವಿಸ್ಮೃತಿ ಇದೆಲ್ಲವೂ ಕೂಡ ಉಂಟಾಗತ್ತೆ ಸ್ಮೃತಿ ಅಥವಾ ಸ್ಮರಣೆಯಲ್ಲಿ ಕಂಠ ಬಿಗಿದು ಬರುತ್ತೆ ಮನಸ್ಸು ಕರಗತ್ತೆ ಅಳೋದು ನಗೋದು ನರ್ತನ ಮಾಡೋದು ಅಥವಾ ಹರಿಹರಿ ಅಂತ ಜೋರಾಗಿ ಕಿರ್ಚಾಡೋದು ಕುಣಿಯೋದು ಇದೆಲ್ಲವೂ ಕೂಡ ನಡೆಯುತ್ತೆ ಇಂತಹ ಭಕ್ತನ ದುರಿತಗಳಿರದೆ ಪೋ ಪೋಹೋ ಅಂತಹ ಭಕ್ತನ ಎಲ್ಲ ಪಾಪಗಳು ಕೂಡ ನಾಶ ಆಗತ್ತೆ ಪಾವನ ಹರಿನಾಮ ಸ್ಮರಣೆಯಿಂದ ಅವನು ಪಾವನನಾಗ್ತಾನೆ ಲೋಕವನ್ನು ಪಾವನಗೊಳಿಸ್ತಾನೆ ಆನಂದಪಾಷ್ಪ ರೋಮಾಂಚನ ಇದು ಕೇವಲ ಭಕ್ತಿಯಲ್ಲಿ ತಾದಾತ್ಮ್ಯತೆಯನ್ನು ಹೊಂದಿರೋರಲ್ಲಿ ಮಾತ್ರ ಆಗತ್ತೆ ಅಂತ ಅರ್ಥ ಇಲ್ಲ ಡಾಂಬಾಚಾರದಿಂದ ಭಕ್ತಿ ಮಾಡ್ತಾ ಇರಲ್ಲ ಭಕ್ತಿಯಲ್ಲೂ ಕೂಡ ಈ ರೀತಿಯಾಗಿರೋದು ಕಂಡುಬರುತ್ತೆ ಡಾಂಬಿಕ ಭಕ್ತಿ ಮಾಡೋವನಿಗೆ ಈ ರೀತಿಯಾಗಿ ಏನಾದರೂ ಆನಂದ ಬಾಷ್ಪ ಆಗೋದು ಮೈ ರೋಮಾಂಚನ ಆಗೋದು ಈ ರೀತಿ ಏನಾದರೂ ಕಂಡು ಬಂದರೆ ಭಕ್ತನ ಭಕ್ತಿಯ ಬಗ್ಗೆ ಅನುಮಾನ ಉಂಟಾದರೆ ಅನುಗ್ರಹ ಮಾಡದೇ ಇರಬಹುದು ಅಂತ ಭಯದಿಂದ ಭಕ್ತ ಈ ಆನಂದ ಬಾಷ್ಪವನ್ನು ರೋಮಾಂಚನವನ್ನು ತನ್ನಲ್ಲೇ ಪ್ರಯತ್ನ ಮಾಡಿ ತಡ್ಕೊಳ್ಳೋಕ್ಕೆ ನಾನು ರೀತಿಯಾಗಿರ್ತಕ್ಕಂಥ ಮಾರ್ಗೋಪಾಯಗಳನ್ನು ಮಾಡ್ತಾನೆ ಅದೇ ಭಗವಂತನಲ್ಲೇ ತಾರಾತ್ಮ್ಯತೆಯನ್ನು ಹೊಂದಿ ಭಕ್ತಿಯಿಂದ ಇರೋನು ಇದು ಯಾವುದನ್ನು ಕೂಡ ಗಣನೆಗೆ ತಗೊಳ್ಳಲ್ಲ ಹರಿ ಹರಿ ಹರಿ ಅಂತ ಜೋರಾಗಿ ಗಟ್ಟಿಯಾಗಿ ಉಚ್ಚಸ್ವರದಿಂದ ಕೂಗ್ತಾನೆ ನಾನಾ ರೀತಿಯಾಗಿ ನರ್ತನಾದಿಗಳನ್ನು ಮಾಡ್ತಾನೆ ಆನಂದದಲ್ಲಿ ಮುಳುಗು ಹೋಗಿರ್ತಾನವನು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಲ್ಲ ಅಳುವಾರೋ ರೋದಿಸುವಾರೋ ನಾಟ್ಯವಾಡುವಾರೋ ಅಂಥೇಳಿ ಅವರ ವರ್ತನೆ ಅವರಿಗೆ ಗೊತ್ತಿಲ್ಲದೇ ಇದ್ದಷ್ಟು ಮಟ್ಟಿಗೆ ಅವರು ಪರಮಾತ್ಮನಲ್ಲಿ ಲೀನರಾಗಿ ಅಂದರೆ ಭಕ್ತಿಯಲ್ಲಿ ಮೈಮರೆತಿರ್ತಾರೆ ಅಂತ ಅರ್ಥ ಆಗುತ್ತೆ ಹೀಗೆ ಸ್ಮರಣೆ ಮಾಡಿದ್ರೆ ದುರಿತ ರಾಶಿಗಳಿರದೆ ಪೋಪವು ತೂಲ ರಾಶಿಯವಳ ಅನಲ ಅಂತ ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಅಸಂಶಯಂ ಧಾತ್ಯಶು ತೂಲ ರಾಶಿ ಮಿವಾನಲ ಪಾಪಗಳಿಲ್ಲದೆ ಹೋಗುತ್ತೆ ಅಂದರೆ ಬ್ರಹ್ಮ ಹತ್ಯ ಶರತ್ ಸಂಚ ಸ್ವರ್ಣ ಸ್ಥೈಯ್ಯ ಬುಧದ್ವಯಂ ಈ ರೀತಿಯಾಗಿ ಪಾಪಪುರುಷನ ಧ್ಯಾನ ಮಾಡಿ ಪ್ರಾಣಾಯಾಮದಿಂದ ಅವನ ಶೋಷಣ ದಹನಗಳನ್ನು ಮಾಡಿ ಭಸ್ಮವನ್ನೆಲ್ಲ ಹೊರಗೆ ಹಾಕ್ತೀವಿ ಗುರುಮಂತ್ರ ಮಾಡುವಂಥ ಸಂದರ್ಭದಲ್ಲಿ ಪಾಪಪುರುಷ ವಿಸರ್ಜನೆ ಇತ್ಯಾದಿ ಎಲ್ಲ ಮಾಡುವಾಗ ಮಾಧವ ಮುನಿ ವೆಂಕಟಾಚಲ ಬೆಟ್ಟ ಏರಿ ಕುಳಿತು ಇದೇ ರೀತಿಯಾಗಿ ಅವನ ಹಿಂದೆ ಮಾಡಿರ್ತಕ್ಕಂಥ ಪಾಪಗಳನ್ನು ನಾಶ ಮಾಡಿಕೊಂಡ ಅಂತ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ತಿಳಿಸ್ತಾರೆ ಆದಿತ್ಯ ಪುರಾಣ ವೆಂಕಟೇಶಮ್ಮ ಆತ್ಮೆಯಲ್ಲಿ ತಿಳಿಸ್ತಾರೆ ಹೀಗೆ ನದಿ ಪ್ರವಾಹಗಳಲ್ಲಿ ಸ್ನಾನ ಮಾಡುವಾಗ ದಿವ್ಯ ವಸ್ತ್ರವನ್ನು ಧಾರಣೆ ಮಾಡುವಾಗ ಪತ್ರ ಪುಷ್ಪಗಳನ್ನು ಪೂಜೆಗಾಗಿ ಸಂಗ್ರಹ ಮಾಡುವಾಗ ಸಂತೋಷ ಕೋಪ ವಿಸ್ಮೃತಿಗಳಿದ್ದಾಗ ಒಂದು ಸಲ ಹರಿ ಹರಿ ಹರಿ ಅಂತ ಎರಡಕ್ಷರಗಳನ್ನು ಹೇಳಿದ ಮಾತ್ರಕ್ಕೆ ಸಕಲ ಪಾಪಗಳು ಕೂಡ ದೊಡ್ಡ ಹತ್ತಿರಾಶಿಗೆ ಬೆಂಕಿ ಬಿತ್ರೆ ಹೇಗೆ ಸುಟ್ಟು ಹೋಗುತ್ತೋ ಆ ರೀತಿಯಲ್ಲಿ ಸುಟ್ಟು ಭಸ್ಮ ಆಗತ್ತೆ ಅಂತ ತಿಳಿಸ್ತಾರೆ ಆದ್ದರಿಂದ ಹರಿಸಮರಣೆ ಮಾಡುವ ನಿರಂತರ ಪರಗತಿಗೆ ಇದು ನಿರ್ಧಾರ ಅಂತ ತಿಳಿಸ್ತಾರೆ